ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಶ್ರೀ ಗಣೇಶಾಯ ನಮಃ ಓಂ ನಮ ಶಿವಾಯ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುನಚ ಶಿವಪುರಾಣದಲ್ಲಿ ಮೊದಲನೆಯದು ವಿದ್ಯೇಶ್ವರ ಸಮಿತಿ ಎರಡನೆಯದಾದಂತಹ ರುದ್ರ ಸಂಹಿತೆ ರುದ್ರ ಸಮಿತಿಯಲ್ಲಿ ನಾವು ಮೊದಲನೇ ವಿದ್ಯೇಶ ಸಂಹಿತೆ ಸಾಧ್ಯ ಸಾಧನ ಖಂಡ ಅಂತೇಳಿ ನೋಡಿದ್ದೀವಿ ಅದರಲ್ಲಿ ಎರಡನೇ ರುದ್ರ ಸಂಹಿತೆಯಲ್ಲಿ ಮೊದಲನೆಯದು ಸೃಷ್ಟಿಖಂಡ ಅದನ್ನು ನೋಡಿದ್ದೇವೆ ಸತೀ ಖಂಡದಲ್ಲಿ ಈಗ ಐದನೇ ಅಧ್ಯಾಯವನ್ನು ನೋಡೋಣ ನಾಲ್ಕು ಅಧ್ಯಾಯಗಳು ಈಗಾಗಲೇ ನೋಡಿದ್ದೇವೆ ನಾಲ್ಕನೇ ಅಧ್ಯಾಯದಲ್ಲಿ ಮನ್ಮಥ ರಥಿ ಕಲ್ಯಾಣ ಈ ವಿಚಾರವಾಗಿ ನೋಡಿದ್ದೇವೆ ಅಂದರೆ ಆ ಮದನನು ಪ್ರಿಯವಾದ ಮಾತುಗಳನ್ನು ಆಡುತ್ತಾ ವಿಹರಿಸುತ್ತಲಿದ್ದು ಸಂಜೆ ಕಾಲದಲ್ಲಿ ಮನೋಹರವಾದ ಮಿಂಚಿನಿಂದ ಪ್ರಕಾಶಿಸುವಂತೆ ಆ ರಥಿಯಿಂದ ಪ್ರಕಾಶಿಸಿದ ಹೀಗೆ ಮನ್ಮಥ ಯೋಗಿಯು ಯೋಗವಿದ್ಯೆಯನ್ನು ಹೃದಯದಲ್ಲಿ ಧರಿಸಿದಂತೆಯೇ ರತಿದೇವಿಯನ್ನು ಸಂತೋಷದಿಂದ ತನ್ನ ಹೃದಯದಲ್ಲಿ ಧರಿಸಿದ ಅಂದರೆ ಆ ರಥಿಯಲ್ಲಿ ತುಂಬ ಅನುರಾಗವುಳ್ಳವನಾದ ರತಿದೇವಿಯು ಸಹ ಶ್ರೇಷ್ಠನಾದ ಮನ್ಮಥನನ್ನು ಪತಿಯಾಗಿ ಪಡೆದು ಶ್ರೀಹರಿಯನ್ನು ಪಡೆದ ಚಂದ್ರಮುಖಿಯಾದ ಲಕ್ಷ್ಮೀದೇವಿಯಂತೆ ಪ್ರಕಾಶಿಸಿದಳು ಅಂತೇಳಿ ನಾಲ್ಕನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ ಈಗ ಪಂಚಮೋಧ್ಯಾ ಶ್ರೀ ಶಿವಮಹಾಪುರಾಣೇ ರುದ್ರ ಸಂಹಿತೇ ಪಂಚಮೋಧ್ಯಾ ಸೂತವಾಚ ಇತ್ಯರ್ಣ್ಯವಚಸ್ಥ ಬ್ರಹ್ಮಣೋ ಮುನಿಸೋವಾಚ ಸಂಸ್ಮೃತ್ಯ ಶಂಕರ ಪ್ರೀತಮಾನಸ ಸೂತ ಮುನಿಯು ಹೇಳಿದನು ಎಲೆ ಶೌನಕಾದಿ ಮುನಿಗಳೇ ಮುನಿಸಮಃ ಇತಿ ಬ್ರಹ್ಮಣ ವಚ ಆಕರ್ಣ್ಯ ತ್ರಹ್ಮಣಃ ಈ ರೀತಿಯಾಗಿ ಆ ಬ್ರಹ್ಮಣನು ಹೇಳಿದ ರತಿಮನ್ಮಥರ ವಿವಾಹದ ಕಥೆಯನ್ನು ಕೇಳಿ ಮಾತನ್ನು ಕೇಳಿ ಮುನಿಸ್ತಮಃ ಮುನಿಶ್ರೇಷ್ಠ ಅಂಥ ಶ್ರೇಷ್ಠನಾಥನಾರದ ಮುನಿಯು ಸಹ ಮುಂತೋಷಗುಂಡು ಉಚ ಹೇಳಿದ ಸಂಸ್ಮೃತ್ಯ ಶಂಕರ ಪ್ರೀತಮ ಶಂಕರನನ್ನು ಸ್ಮರಿಸಿ ಬ್ರಹ್ಮನ್ನ ಪುನಃ ಪ್ರಶ್ನಿತ ನಾರದ ಉಚ ಬ್ರಹ್ಮನ್ ವಿಧೇ ಮಹಾಭಾಗ ವಿಷ್ಣು ಶಿಷ್ಯಮಾ ಮತೆ ಅದ್ಭುತ ಕಥಿತ ಲೀಲಾ ತ್ವ ಶಶಿಮೌಲಿನೂ ವಿಷ್ಣು ಶಿಷ್ಯನು ಮಹಾಮೇ ನೀನು ಶಿವನ ಸಂಬಂಧವಾದ ಅದ್ಭುತವಾದ ಲೀಲೆಯನ್ನು ಚೆನ್ನಾಗಿ ಹೇಳಿದೆಯಷ್ಟೇ ಅದ್ಭುತ ಕಥಿತ ಲೀಲಾ ತ್ವಯ ಚ ಶಶಿಮೌಳಿನ ಹಾಂ ಶಶಿಮೌಳಿ ಅಂದರೆ ಚಂದ್ರಶೇಖರನ ಅಂದರೆ ಶಿವನ ಬಗ್ಗೆ ನೀನು ಚೆನ್ನಾಗಿ ಹೇಳಿದ್ದೀ ಅಂತೇಳಿ ನಾರದ ಹೇಳ್ತಾನೆ ಗೃಹೀತ ದಾರೇ ಮದನೆ ಹೃಷ್ಟೇ ಹಿ ಸ್ವಗೃಹತೆ ದಕ್ಷೇ ಚ ಸ್ವಗೃಹಂ ಕರ್ತರಿ ಅಂದರೆ ಗ್ರಹೀತ ದಾರಿ ಮದನಿ ಮನ್ಮಥನು ರತಿಯನ್ನು ಮದುವೆಯಾಗಿ ಪತ್ನಿಯಾಗಿ ಪಡ್ಕೊಂಡು ದಾರಾಹ ಅಂದರೆ ಪತ್ನಿ ಅಂತೇಳಿ ಅಥವಾ ಮದನನು ರತಿಯನ್ನು ಮದುವೆಯಾಗಿ ತನ್ನ ಸ್ಥಾನಕ್ಕೆ ತೆರಳಿದ ಬಳಿಕ ಹೃಷ್ಟೇಹಿ ಸಂತುಷ್ಟನಾಗಿ ಹರ್ಷಿತನಾಗಿ ಹರ್ಷಾನ್ವಿತನಾಗಿ ಹೃಷ್ಟ ಅಂತೇಳ ದೃಷ್ಟ ಅಂದರೆ ನೋಡಿದ ಅಂತೇಳಿ ಹ್ಞೂ ಹೃಷ್ಟ ಅಂದರೆ ಸಂತೋಷಗೊಂಡಂತಹ ಮನ್ಮಥನು ಸ್ವಗೃಹಂಗತಿ ಸತಿ ಅಂದರೆ ತನ್ನ ಮನೆಗೆ ಹೋಗಲಾಗಿ ತನ್ನ ಸ್ಥಾನಕ್ಕೆ ತೆರಳಿದ ಬಳಿಕ ದಕ್ಷೇಚ ಸ್ವಗೃಹಂ ಯಾತಿ ದಕ್ಷ ಬ್ರಹ್ಮ ಅವನು ಕೂಡ ತನ್ನ ಸ್ವಸ್ಥಾನಕ್ಕೆ ತೆರಳುತ್ತಾನೆ ತತಃ ಹಿ ಕರ್ತರಿ ಹಾಗೆ ಸೃಷ್ಟಿಕರ್ತನಾದ ಇದು ಬ್ರಹ್ಮ ಹೇಳ್ತಕ್ಕಂಥದ್ದು ಬ್ರಹ್ಮನ ಬಗ್ಗೆ ಹೇಳ್ತಾ ಇದ್ದಾನೆ ತಥಾದ ತಥಾಹಿ ತ್ವಯಿ ಕರ್ತರಿ ಹಾಗೆಯೇ ನೀನು ಕೂಡ ತೃಷ್ಟಿಕರ್ತನಾದ ನೀನು ನಿನ್ನ ಸ್ವಸ್ಥಾನಕ್ಕೆ ನಿನ್ನ ಸ್ಥಾನಕ್ಕೆ ಹೋದ ನಂತರ ಮಾನಸೇಶು ಚಕ್ ಪುತ್ರ ಗತಿಯು ಸ್ವಸ್ವಧಾಮಸು ಸಂಧ್ಯಾ ಕುತ್ಗತಾಸ ಬ್ರಹ್ಮಪುತ್ರಿ ಪಿತೃಪ್ರಸೂ ನೋಡಿ ಮಾನಸಪುತ್ರರು ನಿಮ್ಮ ಬ್ರಹ್ಮನ ಹ್ಞೂ ಕಶ್ಯಪಾದಿಗಳು ಮರೀಚಿ ಕಶ್ಯಪ ಮುಂತಾದವರು ಭೃಗು ಪುಲಸ್ತ್ಯ ಪುಲಹ ಕ್ರತು ಆಂಗೀರಸ ವಸಿಷ್ಠ ಹ್ಞೂ ಕ್ರತು ಇವರೆಲ್ಲ ತಮ್ಮ ತಮ್ಮ ಸ್ಥಾನಕ್ಕೆ ತೆರಳಲು ಬ್ರಹ್ಮಪುತ್ರಿಯು ಪಿತ್ ಪಿತೃಗಳ ಮಾತೆಯೂ ಬ್ರಹ್ಮನ ಪುತ್ರಿ ನಿನ್ನ ಮಗಳ ಅಂತಹ ಹಾಗೆ ಪಿತೃಗಳಿಗೆ ಮಾತೆ ಪಿತೃಗಣಗಳು ಅರುವತ್ತ ನಾಲ್ಕು ಸಾವಿರ ಮತ್ತು ಎಂಬತ್ತಾರು ಸಾವಿರ ಪಿತೃ ಗಣಗಳು ನಾನಾ ರೀತಿಯಾದಂತಹ ಪಿತೃಗಣಗಳ ಬಗ್ಗೆ ನಾವು ಕೇಳಿದ್ದೇವೆ ಹಿಂದೆ ಬರಹಿಷದರು ಅಗ್ನಿಶ್ವಾತ್ತರು ಮತ್ತು ಬರಹಿಷದರು ಅರವತ್ತ್ನಾಲ್ಕು ಸಾವಿರ ಅಗ್ನಿಶ್ವಾತ್ತರು ಎಂಬತ್ತಾರು ಸಾವಿರ ಅದಾದ ನಂತರ ಆದಷ್ಟು ಬ್ರಹ್ಮನ ಬವರಹನಿಯಿಂದ ಹುಟ್ಟಿದಂಥವರು ಆಮೇಲೆ ಉಳಿದ ಐದು ಜನ ಬ್ರಹ್ಮ ಮಾನಸ ಪುತ್ರರ ವೀರ್ಯದಿಂದ ಅದು ವೀರ್ಯಪತನವಾದಾಗ ಹುಟ್ಟಿದಂಥವರು ಸೋಮಪ್ಪರು ಆಜ್ಯಪರು ಹ್ಞೂ ಹಾಗೆ ಬೇರೆ ಬೇರೆ ನಾಲ್ಕು ಐದು ವಿಧದವರು ಹ್ಞೂ ಐದು ಜನಕ್ಕೆ ಐದು ವಿಧದ ಪಿತೃಗಣಗಳು ಹೀಗೆ ಸಂಧ್ಯಾ ದೇವಿಯಲ್ಲಿಗೆ ಹೋದ್ಲು ಹ್ಞೂ ಅವರೆಲ್ಲ ಅವರವರ ಸ್ಥಾನಕ್ಕೆ ಹೋದರು ಪಿತೃದೇವರು ಪಿತೃ ಲೋಕಕ್ಕೆ ಹೋದರೂ ಈ ಸಂಧ್ಯಾ ದೇವಿಯಲ್ಲಿಗೆ ಹೋದ್ಲು ಮುಂದೇನು ಮಾಡಿದ್ಲು ಯಾವ ಪುರುಷನನ್ನು ಮದುವೆಯಾದರು ಓ ವಿಧಿಯೇ ಈ ಸಂಧ್ಯ ಚರಿತವನ್ನೆಲ್ಲ ಹೇಳು ಅಂತ ಹೇಳ್ತೇಳ್ತಾನೆ ನಾರದ ಕಿಂಚಕಾರ ಚ ಕೇನೈ ಪುರುಷೇಣ ವಿವಾಹಿತ ಎತ್ಸರ್ವ ವಿಶೇಷೇಣ ಸಂಧ್ಯಾಯ ಶ್ಚರಿತ ವದ ಸೂತ ಇತ್ಯಕರ್ಣ್ಯವಚಸ್ತಸ್ಯ ಬ್ರಹ್ಮಪುತ್ರ ಧೀಮತಃ ಸಂಸ್ಮೃತ್ಯ ಶಂಕರ ಭಕ್ತಿಯ ಬ್ರಹ್ಮ ಪ್ರೋವಾಚ ತತ್ವವಿಧ ಸೂತ ಮುನಿ ಹೇಳ್ತಾನೆ ಈ ರೀತಿಯಾಗಿ ಬುದ್ಧಿಶಾಲಿಯಾದ ನಾರಮುನಿಯ ಪ್ರಶ್ನೆಯನ್ನು ಕೇಳಿ ತತ್ವವಿತ್ತನಾದ ತತ್ವವೆತ್ತನಾದಂತಹ ಬ್ರಹ್ಮನು ತತ್ವವಿಧನಾದಂತಹ ಬ್ರಹ್ಮನು ಶಂಕರನನ್ನು ಭಕ್ತಿಯಿಂದ ಧ್ಯಾನಿಸಿ ಹೇಳಲು ಆರಂಭಿಸ್ತಾನೆ ಉಪಕ್ರಮಿಸ್ತಾನೆ ಬ್ರಹ್ಮೋವಾಚ ಶೃಣುತ್ಂಚ ಮುಧ್ಯಾರಿತ ಶುಭಂ ಯು ಸರ್ವ ಸಾಧವ್ಯ ಸ್ಯು ಸರ್ವೇ ಬ್ರಹ್ಮತಾನೆ ಎಲೈ ನಾರದ ಮುನಿಯೇ ಮುೃಣುತ್ವ ಇದನ್ನು ಕೇಳು ಎಲ್ಲವನ್ನು ಕೂಡ ಸಂಧ್ಯಾ ಚರಿತು ಶುಭಂ ಶುಭವಾದ ಸಧ್ಯ ಚರಿತ್ರೆ ಕೇಳು ಯಾವುದನ್ನು ಕೇಳಿದರೆ ಯತ್ ಶುತ್ ಸರ್ವ ಸಾಧ್ಯ ಸ್ಯು ಸರ್ವ ಮು ಎಲ್ಲ ಸ್ತ್ರೀಯರು ಕೂಡ ಸದಾ ಪತಿವೃತಿಯರಾಗುವರು ಈ ಚರಿತ್ರೆಯನ್ನು ಕೇಳಿದರೆ ಸಾಧ್ವಿಡಾಗ್ತಾರೆ ಪತಿವೃತಿಯರಾಗ್ತಾರೆ ಅಂತೇಳಿ ಸಾಧ್ಯಾ ಸುತಾಮೀಹಿ ಮನೋಜಾತಃ ಪುರ ಅಭವತ್ ತಪಸ್ತಪ್ವಾ ತನ ತೆಕ್ತ ಸೈವ ಜಾತಾ ತ್ವರುಂಧತೀ ಕೇಳಿ ಆ ಸಂಧ್ಯೆಯೇ ತನ್ನ ಮನಸ್ಸಿನಿಂದ ಜನಿಸಿದಂತಹ ನನ್ನ ಮನಸ್ಸಿನಿಂದ ಜನಿಸಿದಂಥ ಪುತ್ರಿ ಆಗಿದ್ದಾಳಲ್ಲ ಮಾನಸ ಪುತ್ರಿ ಅವಳು ತಪಸ್ಸನ್ನಾಚರಿಸಿ ಶರೀರವನ್ನು ಬಿಟ್ಟು ಮುಂದೆ ಅರುಂಧತಿಯಾಗಿ ಜನಿಸಿದಳು ಮೇಧಾತಿಥೇಸ್ತು ತಾ ಭೂತ್ ಮುನಿಶ್ರೇಷ್ಠೀಮೀ ವಿಷ್ಣು ಬ್ರಹ್ಮ ಮಹೇಶನವಚನಾಚರಿತವ್ರತ ಅವಳು ಮುನುಶ್ರೇಷ್ಠನಾದ ಮೇಧಾತಿಥಿಯ ಮಗಳಾಗಿ ಜನಿಸಿ ಬ್ರಹ್ಮ ವಿಷ್ಣು ಮಹೇಶ್ವರರ ಅಪ್ಪಣೆಯಂತೆ ತಪಸ್ಸನ್ನಾಚರಿಸಿ ಪತಿಂವ್ರೇ ಮಹಾತ್ಮನ ವಸಿಷ್ಠ ಶಂಸಿತವ್ರತಂ ಪತಿವ್ರತ ಚ ಮುಖ್ಯಾಭೂತ್ ಪೂಜ್ಯ ವಂದ್ಯಾತ್ವಭೀಷಣ ಮಹಾತ್ಮನು ಮಹಾತಪಸ್ವಿ ಆದಂತಹ ವಸಿಷ್ಠ ಮುನಿಯನ್ನು ಪತಿಯಾಗಿ ವರಿಸಿ ಮದುವೆಯಾದಳು ಮುಂದೆ ಅವಳು ಪತಿವ್ರತಿಯರಲ್ಲಿ ಉತ್ತಮಳು ಪೂಜಿಸಲು ಮತ್ತು ನಮಸ್ಕರಿಸಲು ಯೋಗ್ಯಳು ಶಾಂತಳುವಾದ ಮಹಾಪತಿವ್ರತಿಯಾದಳು ಅಭೀಷಣ ಶಾಂತಳಾಗಿ ನಾರದ ಉಚ ಕಥಂ ತಯ ತಪರ್ತು ಸಂಧ್ಯ ಕಥಂ ಶರೀರ ಸಾತ್ಯಕ್ತ ಅಭವನ್ ಮೇಧಾತಿಥಿಯೇ ಸುತ ನಾರದ ಮುನಿ ಪುನಃ ಕೇಳ್ತಾನೆ ಆ ಸಂಧ್ಯ ಹೇಗೆ ಆಚರಿಸಿದಳು ಎಲ್ಲಿ ಏತಕ್ಕಾಗಿ ಆಚರಿಸಿದಳು ಅವಳು ಹೇಗೆ ಶರೀರವನ್ನು ತ್ಯಜಿಸಿ ಮೇಧಾತಿಥಿಯ ಸುತೆ ಅರುಂಧತಿಯಾಗಿ ಜನಿಸಿದಳು ಅಂದರೆ ಈಗ ಅರುಂಧತಿ ವಸಿಷ್ಠ ಅರುಂಧತಿಯ ಒಂದು ವಿವಾಹ ಆ ವಿಚಾರ ಬರ್ತದೆ ಅವಳು ಹೇಗೆ ಅರುಂಧತಿಯಾಗಿ ಹು ಹುಟ್ಟಿದ್ಲು ಹೇಳು ಸಂಧ್ಯಾದೇವಿ ಅಂಥೇಳಿ ಕಥಂ ವಾ ವಿಹಿ ದೇವೈರ್ಬ್ರಹ್ಮವಿಷ್ಣು ಶಿವೈಃ ಪತಿ ವಸಿಷ್ಠ ಮಹಾತ್ಮನ ಸಂವ್ರೇ ಶಂಸಿತವ್ರತ ಬ್ರಹ್ಮವಿಷ್ಣುಮೇಶ್ವರ ಮಾತಿನಂತೆ ತಪಸ್ಸು ಮಹಾತ್ಮವಾದ ವಸಿಷ್ಠಮುನಿಯನ್ನು ಪತಿ ಪತಿಯನ್ನಾಗಿ ಹೇಗೆ ವರಿಸಿದ್ದಲು ಈ ಕಥೆಯನ್ನು ಹೇಳು ಅಂತೇಳಿ ಏತನ್ಮೇ ಶೋಷ್ಯಮಾ ವಿಸ್ತರೆಣ ಪಿತಾಮಹ ಕೌತೂಹನ ಅರುಂಧತ್ಯಶ್ಚರಿತ ಬ್ರೂಹಿತತ್ವತಃ ಓ ಜಗತ್ತಿಗೆ ಪಿತಾಮಹನ ಅನಿಸಿದಂಥ ಬ್ರಹ್ಮನೇ ಈ ಅರುಂಧತಿಯ ಚರಿತ್ರೆಯನ್ನು ಕೇಳಬೇಕೆಂತ ಕುತೂಹಲ ನನಗೆ ಉಂಟಾಗಿದೆ ಅದನ್ನು ನನಗೆ ವಿಸ್ತಾರವಾಗಿ ಹೇಳು ಅಂತೇಳಿ ಕೇಳ್ತೇನೆ ಬ್ರಹ್ಮೋವಾ ಅಹಂ ಸ್ವತನಯಾ ಸಂಧ್ಯಾನ್ ದೃಷ್ಟ್ವಾತ್ಮನಃ ಕಾಮಯ ಕಾಮಯ ಕಾಮಯ ಆಶು ಮನೋಕಾಷತ್ಯ ಶಿವಭಯ ಬ್ರಹ್ಮ ಹೇಳ್ತಾನೆ ಹಿಂದೆ ನಾನು ನನ್ನ ಮಾನಸು ಪುತ್ರಿಯಾದ ಸಂಧಿಯನ್ನು ನೋಡಿ ಕಾಮಸುಖವನ್ನು ಹೊಂದುವ ಮನಸ್ಸುಳ್ಳವನಾಗಿದ್ದೆ ಶಿವನ ಭಯದಿಂದ ಬಿಟ್ಟು ಬಿಟ್ಟುಬಿಟ್ಟೆ ಕಾಮಾಯ ಆಶು ಮನೋಕಾಶಂ ಬಹುಬೇಗ ಕಾಮನೆಯನ್ನು ಉಂಟಾಗಿ ಉಂಟು ಮಾಡಿ ಅವಳ ಮೇಲೆ ಕಾಮನೆಯನ್ನು ಹೊಂದಿದ್ದೆ ಆಮೇಲೆ ಶಿವನ ಭಯದಿಂದ ಬಿಟ್ಟುಬಿಟ್ಟೆ ಸಂಧ್ಯಾರಿ ಚಿತ್ತ ಕಾಮಬಾಣ ವಿಲೋಳಿತ ಋಷೀನಾಮಿ ಸಮೃದ್ಧ ಮಾನಸ ಮಹಾತ್ಮನ ಮತ್ತು ಆಗ ಮನ್ಮಥಮಾನಗಳಿಂದ ಸಂಧ್ಯವನಸ್ಸು ಚಂಚಲವಾಗಿ ಕಾಮವಿಕಾರವನ್ನು ಹೊಂದಿತು ನೋಡಿ ಆ ವಿಚಾರವನ್ನು ಹೇಳಿರಲಿಲ್ಲ ಹಿಂದೆ ಭರ್ಗಸ ವಚನ ಶುತ್ವ ಸೋಮ ಸೋಪಾಸ ಚಂ ಪ್ರತಿ ಆತ್ಮನಶ್ಚರಿತ ವೈಹ್ಯಮ ಶ್ಯಮರ್ಯದ ಋಷೀನ್ ಪ್ರತಿ ಆಗ ಆಮೇಲೆ ಆ ಶಿವನು ನನ್ನನ್ನು ಕುರಿತು ಹಾಸ್ಯಪೂರ್ವಕವಾಗಿ ಹೇಳಿದ್ದುದನ್ನು ತಾನೂ ಸಹ ಋಷಿ ಋಷಿಗಳ ಎದುರಲ್ಲಿ ಮರ್ಯಾದೆ ಇಲ್ಲದೆ ಕಾಮಿಕಾರನ್ನು ಪ್ರಕಟಿಸಿದ್ದನ್ನು ಕಾಮಸ್ ತಾದೃಶ್ ಭಾವ ಮುನಿಮೋಹಕರಂ ಸ್ವಯಂ ತತ್ರೋಪಯ ತತ್ರ ಉಪಯಾಮ ತಪಯ ಮಾಯತಿ ಅಂದರೆ ಮುನಿಗಳನ್ನು ಮೋಹಗೊಳಿಸ್ತಕ್ಕಂಥ ಮನುತನ ಚೇಷ್ಠೆಗಳನ್ನು ನೋಡಿ ತನ್ನ ಅಕಾರ್ಯದ ವಿಷಯದಲ್ಲಿ ಪಶ್ಚಾತ್ತಾಪ ಪಟ್ಟು ತುಂಬ ದುಃಖಿಸಿದಳು ದೃಷ್ಟ್ ಆ ಸಂಧ್ಯಾ ಸ್ವಯಂ ತತ್ರ ಉಪಯಾಮ ಉಪಯಮಾಯ ತಿದುಖಿ ಅತಿ ದುಃಖಿತಳಾಗಿ ಪಶ್ಚಾತ್ತಾಪಪಟ್ಟಳು ತತಸ್ತು ಬ್ರಹ್ಮಣ ಶಪ್ತೇ ಮದನೆ ಚ ಮಯಾ ಮುನಿ ಅಂತರ್ಭೂತೆ ಮಯಿ ಶಿವೇ ಗತೆ ಚಾ ನಿಜಾಸ್ಪದೇ ಆಮರ್ಷವಶಮಾಪನ್ನ ಸಾಧ್ಯಾ ಮುನಿ ಸತ್ತಮ ಮಮ ಪುತ್ರಿ ವಿಚಾರ್ಯವಂ ತಾನಪರಭವತ್ತು ಎಲೆಯನಾರದನೆ ಆಮೇಲೆ ನಾನು ಮನ್ಮಥರನ್ನು ಶಪಿಸಿ ಶಾಪ ಹೇಳಿ ಅಂತರ್ಧಾನನಾಗಲು ಶಿವನು ಸಹ ತನ್ನ ತೆರಳಿದ ತನ್ನ ಸ್ಥಾನಕ್ಕೆ ತೆರಳಿದ ದುಃಖಿತರಾದ ನನ್ನ ಪುತ್ರಿ ಸಂಧಿ ತುಂಬ ಚಿಂತಿಸುತ್ತಾ ಧ್ಯಾನಪರೋಶಳಾದಳು ತತಸ್ತು ಬ್ರಹ್ಮಣ ಶಕ್ ಮದನೆ ಚುನೆ ಅಂತರ್ಭೂತೆ ಮಯಿ ಶಿವೆ ಗಾ ನಿಜಾಸ್ಪದೇ ನಿಜಸ್ಥೆ ತೆರಳಲಾಗಿ ಆಮರ್ಷವಶಮವನ್ನು ಹೊಂದಿರು ಸಾ ಸಂಧ್ಯಾ ಮುನಿ ಸ ಮೀವಿಚಾರ್ಯ ಸದಾ ಧ್ಯಾನಪರ ಅಭವತ್ ಅದನ್ನೇ ಚಿಂತಿಸುತ್ತ ಧ್ಯಾನಪರ ಶುರಾಳು ಧ್ಯಾಯಂತೆ ಕ್ಷಣಮೇವಾಶ ಪೂರ್ವ ವೃತ್ತ ಮನಸ್ವಿ ಇದಂ ವಿಮರ್ಷೆ ಸಧ್ಯಾ ತಸ್ ಕಾಳೆ ಯಥೋಚಿತ ಹೀಗೆ ಸರ್ಪೋತ್ತು ಧ್ಯಾಸುತ್ತು ಹಿಂದೆ ನಡೆದು ಹೋದಂತಹ ತದ್ದ ಯಥಾ ಆ ಕಾಳದಲ್ಲಿ ಹೀಗೆ ವಿಮರ್ಶಿಸಲು ಸಂಧ್ಯಮಾತ್ರ ಮಾನ್ ದೃಷ್ಟ್ವಾ ಮದನೆರಿ ಅಕಾಷೀತ್ ಸಾರಗೋಯಮಿಲಾಷ ಪಿ ಮಮ ಪಶ್ಯತ ಮಾನಸ ಮುಂ ಭತ್ಮನ ದೃಷ್ಟ ಮರ್ಯಾಂ ಸಕಾಮ ಅಲ್ಲದೆ ಅಲ್ಲಿ ಸಂದೇ ಹೀಗೆ ಯೋಚಿಸ್ತಾಳೆ ಇನ್ನು ಈ ಆಗತಾನೇ ಜನಿಸಿದ ಯುವತಿಯ ನೋಡಿ ಉತ್ಪನ್ನ ಮಾತ್ರ ಯುವತಿಂ ಮದನೆರಿತ ಮಾಂ ದೃಷ್ಟ್ ಅಕಾಷೀತ್ ಸಾನುಗಃ ಅಯಂ ಅಭಿಲಾಷ ನನ್ನ ತಂದೆಯಾದ ಬ್ರಹ್ಮನು ಕಾಮಪೀಡಿತನಾಗಿ ನನ್ನಲ್ಲಿ ಅನುರಾಗದಿಂದ ಅಭಿಲಾಷೆ ಇಡುವನಾದನು ಪಶ್ಯ ತಾಂ ಮಾನಸಂಚ ಮುನೀನಾಂ ಭಾವಿತ ಆತ್ಮನಾಂ ದುಷ್ಟುವ ಮಾಂ ಅಮರ್ಯಾದಂ ಸಕಾಮ ಅಭವನ್ಮನಃ ಅಲ್ಲದೆ ನನ್ನ ನೋಡಿ ನನ್ನನ್ನು ನೋಡಿ ಮಾನಸಪುತ್ರ ಮರೀಚಿಮರಾದ ಮುನಿಗಳಿಗೂ ಕಾಮವಿಕಾರು ಮರ್ಯಾದೆ ಇಲ್ಲದೆ ಉಂಟಾಯಿತು ಮರ್ಯಾದೆಯನ್ನು ಮೀರಿ ಲೋಕದ ಮರ್ಯದೆಯನ್ನು ಮಮಿ ಮಥಿ ಚಿತ್ತ ಮದನಿನ ದುರಾತ್ಮನ ದೊರಾತ್ಮನ ಯೃಷ್ಟ ಮುನೀನ್ ಸರ್ವಾಂಶ್ಚಲಿತ ಮನ್ಮನೋ ಭಾಂ ದುರಾತ್ಮಾದ ಮನ್ಮತನು ನನ್ನ ಮನಸ್ಸನ್ನು ಹಾಳು ಮಾಡಿದ ಆದ್ದರಿಂದಲೇ ನನ್ನ ಮನಸ್ಸು ಮುನಿಗಳನ್ನೋಡಿ ತುಂಬ ಕಾಮವಿಕಾರವುಳ್ಳದ್ದಾಗಿ ಚಂಚಲವಾಯಿತು ಫಲಮೇತ ಪಾಪಸೆ ಮದನ ಸ್ವಯಮ್ ಯಸ್ತ ಶೂಪಿ ಯಸ್ತ ಶುಪಿ ಶಂಭೋರಗ್ರೇ ಪಿ ತವಹ ಮನ್ಮಥನು ತಾನು ಮಾಡಿದ ಪಾಪಕ್ಕೆ ಯೋಗ್ಯವಾದ ಫಲವನ್ನು ಪಾಡಿದ ಬ್ರಹ್ಮನು ಕೋಪಗೊಂಡು ಶಿವನ ಎದುರಿನಲ್ಲೇ ಮನ್ಮಥನನು ಶಪಿಸಿದ ಪ್ರಲಮೇತ ಪಾಪಸ್ ಸ್ವಕಾರಿಣಿ ಸುಅಘಾರಿಣಿ ತೋಧನಫಲ ಫಲಮಹಮಾಶು ಚೇ ಸಾಧನ ತತ್ ಶೋಧನ ಫಲಮ ಚ ಇಚ್ಛಾ ಸಾಧನ ಅದರಂತೆ ನಾನು ಸಹ ನಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ವವನ್ನು ಪಡೆಯಲಿಬೇಕು ಪಾಪಶುದ್ಧಿಯನ್ನು ಹೊಂದಬೇಕು ಶೋಧನೆಯನ್ನು ಮಾಡಬೇಕು ಆ ಪಾಪವನ್ನು ಶೋಧಿಸುವಂತಹ ಉಪಾಯವನ್ನು ಈಗ ಅಪೇಕ್ಷಿಸುತ್ತೇನೆ ಪ್ರಾಪ್ನಿಯಂ ಫಲಂ ಏತಸ ಪಾಪಸು ಅಘಕಾರಿಣಿ ಅಂತಹ ಉಪಾಯ ಯಾವುದಿದೆ ಪಾಪ ನಿವಾರಕವಾದಂಥದ್ದು ಎನ್ಮ ಪಿ ಭ್ರಾತರಶ್ಚ ಸಕಾಮ ಸಕಾಂ ಅಪರೋಕ್ಷತ ದೃಷ್ಟ ಚಕ್ರು ಸ್ಮೃಶಾ ಸ್ಪೃಹಾ ತಸ್ಮತ್ತಾಪಕೃತ್ಪರ ಅಂದರೆ ನನ್ನನ್ನು ನೋಡಿ ನನ್ನ ತಂದೆ ಮತ್ತು ಸಹೋದರರೇ ಪ್ರತ್ಯಕ್ಷವಾಗಿ ಕಾಮ ಹೆಚ್ಚು ಉಳ್ಳವರಾದರು ಆದ ಕಾರಣ ನನಗಿಂತ ಪಾಪಿಷ್ಠಿ ಇನ್ಯಾರೂ ಇಲ್ಲ ಅವ್ರಿಗೆ ಯಾವ ರೀತಿ ಕಾಣಲಿಕ್ಕೆ ನನ್ನ ಪಾಪವೇ ಕಾರಣ ನನ್ನಂಥ ಪಾಪಿಷ್ಠಿ ಇನ್ಯಾರೂ ಇಲ್ಲ ಅಂತೇಳಿ ಹೇಳ್ತಾಳು ಮಮಿ ಕಾಮಭಾವೋಭೂದ ಅಮರ್ಯಾದಂ ಸಮೀಕ್ಷ್ ಪಶ್ಯತವಿವ ಸ್ವಕೀಯ ತಾತೇ ಪತ್ವವಿವ ಸ್ವಕೇ ತಾತೆ ಸಹಜೇಷೂ ಸಹ ಪತಿಯಲ್ಲಿ ಉಂಟಾಗುವಂತೆ ನನ್ನ ತಂದೆ ಮತ್ತು ಸೋದರಲ್ಲಿ ಸಹಜವಲ್ಲದ ಅಸಹಜವಾದ ಕಾಮವಿಕಾರ ಉಂಟಾಯಿತು ಕರಿಷ್ಯಾಮ ಪಾಪ ಪ್ರಾಯಶ್ಚಿತ್ತಯಂ ಆತ್ಮನಗ್ ಹೋ್ಯಾಮ ವೇದಮರ್ಗಾನ್ಸಾರ ಈ ನನ್ನ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು ನಾನೇ ಮಾಡಿಕೊಳ್ತೇನೆ ನನ್ನ ಶರೀರವನ್ನು ಯೋಗಾಗ್ನಿಯಲ್ಲಿ ವೇದೋಕ್ತ ವಿಧಿಯಂತೆ ಹೋಮ ಮಾಡ್ತೇನೆ ಯಜ್ಞಾಗ್ನಿಯಲ್ಲಿ ಅಥವಾ ಯೋಗಾಗ್ನಿಯಲ್ಲಿ ನಾನು ಹೋಷ್ಯಾ ಹೋಮಿಸ್ತೇನೆ ನನ್ನ ಶರೀರವನ್ನು ಕಿಂತು ಏಕಾಂ ಸ್ಥಾಪಿಷ್ಯಾ ಮರ್ಯಾದಾಮಿ ಭೂತಲೇ ಉತ್ಪನ್ನ ಮಾತ್ರ ಯಥಾ ಸ ಕಾಮ ಸ ಕಾಮಾಂಶ್ಯುಶರೀರಿಣಃ ಅಲ್ಲದೆ ಇನ್ನು ಮುಂದೆ ಭೂಮಿಯಲ್ಲಿ ಹುಟ್ಟಿದೊಡನೆ ಪ್ರಾಣಿಗಳು ಕಾಮವಿಕಾರಕ್ಕೊಳಗಾಗಬಾರದು ಮರ್ಯಾದೆಯನ್ನು ಸ್ಥಾಪಿಸ್ತೇನೆ ನಿಮವನ್ನು ಸ್ಥಾಪಿಸ್ತೇನೆ ಎಹಂತ್ವರದಾರು ಮರ್ಯಾದ ಸ್ಥಾಪಿಷ್ಯಾಮ ಪಶ್ಚಾತ್ಯಕ್ಷ್ಯಾ ಜೀವಿ ಇದಕ್ಕಾಗಿ ನಾನು ಭಯಂಕರವಾದ ತಪಸ್ಸನ್ನ ಆಚರಿಸಿ ಮರ್ಯಾದ ಸ್ಥಾಪಿಸ್ತೇನೆ ಇಂತಹ ನಿಯಮವನ್ನು ಲೋಕದಲ್ಲಿ ಆಮೇಲೆ ಪ್ರಾಣವನ್ನು ಬಿಡ್ತೇನೆ ಆ ಫಲಸಿದ್ಧಿ ಆದ ನಂತರ ಯಸ್ ಶರೀರೆ ಪಿತ್ರಮಿ ಹ್ಯಭಿಲಾಷ ಸ್ವಯಂಕೃತ ಭ್ರಾತೃವಿಸ್ತೇನ ಕಾಯನ ಕಿಂಚಿನ್ ನಾಸ್ತಿ ಪ್ರಯೋಜನ ಯಾವ ನನ್ನ ಶರೀರದಲ್ಲಿ ನನ್ನ ತಂದೆ ಬ್ರಹ್ಮನಿಗೂ ಸಹೋದರರಾದ ಮಾನಸಪುತ್ರಗೂ ಸಹ ನನ್ನ ಸಹೋದರರಾದಂಥ ಮಾನಸ ಪುತ್ರರಿಗೂ ಸಹ ಕಾಮಾಭಿಲಾಷೆ ಉಂಟಾಯಿತೋ ಇಂತಹ ಈ ಶರೀರ ವ್ಯರ್ಥ ಈ ಶರೀರದಿಂದ ಪ್ರಯೋಜನ ಇಲ್ಲ ಈ ಜನ್ಮ ವ್ಯರ್ಥ ಆಯಿತು ಮಯೇನ ಶರೀರೇನ ತಾತೇಶು ಸಹಜೇಶು ಚ ಕಾಮಭಾವೋ ನ ತತ್ಸುಕೃತ ಸಾಧನಂ ಯಾವ ಶರೀರದಿಂದ ನನ್ನ ತಂದೆ ಮತ್ತು ಸಹೋದರರಲ್ಲಿ ಕಾಮವಿಕಾರಳ್ಳವಳ ಆದನೋ ಆ ಶರೀರವು ದೂಷಿತವಾದದ್ದಾಗಿದೆ ಪಾಪಿಷ್ಟವಾಗಿದೆ ಪುಣ್ಯಕ್ಕೆ ಸಾಧನವಾಗಲಾರದು ಪುಣ್ಯವನ್ನು ಸಂಪಾದಿಸಲಾರದು ಈ ಶರೀರ ಅಷ್ಟು ವ್ಯರ್ಥ ಆಗಿಬಿಟ್ಟಿದೆ ಇಚಿಂತೆ ಮನಸ ಸಂಧ್ಯಾ ಶೈರವರಂ ತ ಜಗಾಮ ಚಂದ್ರಭಾಗಖ್ಯಂ ಚಂದ್ರಭಾಗಪಗಾಯತ ಹೀಗೆ ಆಲೋಚಿಸಿ ಆ ಸಂಧಿಯು ಆಮೇಲೆ ಚಂದ್ರಭಾಗ ನದಿ ಹುಟ್ಟಿರ್ತಕ್ಕಂಥ ಚಂದ್ರಭಾಗ ಪರ್ವತಕ್ಕೆ ತೆರಳಿದಳು ಅಥ ತತ್ರ ಗದ್ಞಾ ಸರಿವರಂ ಪ್ರತಿ ಅಹಂ ನಿ ಅಂದರೆ ವಸಿಷ್ಠ ಸಂಯಾತ್ಮ ಜ್ಞಾನ ಯೋಗಿ ಸಮೀಪೆ ಸ್ವೇ ಸೀನ ವೇದ ವೇದಾರ ಸಂಧ್ಯಾಯಾಗಿ ಚಂದ್ರಭಾಗವತಕ್ಕೆ ಹೋದದ್ದನ್ನು ತಿಳಿದು ನಾನು ಅಂದರೆ ಬ್ರಹ್ಮನು ಜಿತೆಂದ್ರಿಯನು ತಪಸ್ವಿಯು ಸರ್ವಜ್ಞನು ಅಥ ತತ್ರ ಗಂ ಜ್ಞಾಪ್ಯಾಂ ಗಿರಿವರಂ ಪ್ರತಿ ತಪಸೇ ನಿಯತಾತ್ಮನ ಬ್ರಹ್ಮವೋಚಮಹಂ ಸುತ ಬ್ರಹ್ಮನಾಥ ನು ಸುತ ವಸಿಷ್ಠ ಸಂಯತಾತ್ಮ ಜ್ಞಾನ ಯೋಗಿ ವೇದ ವೇದಾಂಗಪಾರಕ ಸ್ವಸಮ ಸ್ವೇ ಸಮೀಪ ಸಮಾಸೀನಂ ವಸಿಷ್ಠಂ ಅವೋಚಂ ಅಂದರೆ ಜಿತೇಂದ್ರಿಯನು ತಪಸ್ಸು ಸರ್ವಜ್ಞನು ಬ್ರಹ್ಮಜ್ಞಾನು ವೇದ ವೇದಾಂಗ ಬಲ್ಲವನು ಆದಂತಹ ನನ್ನ ಸಮೀಪದಲ್ಲೇ ಕುಳಿತಿರ್ತಕ್ಕಂತಹ ನನ್ನ ಪುತ್ರ ವಸಿಷ್ಠವನಿಯನ್ನು ಕುರಿತು ಹೀಗೆ ಹೇಳಿದೆ ಬ್ರಹ್ಮ ಹೇಳ್ತಾನೆ ಬ್ರಹ್ಮೋವಾಚ ಅಂದರೆ ಸಂಧ್ಯಾ ದೇವಿ ತಪಸಿ ಹೋಗಿದ್ದಾಳೆ ಬ ಚಂದ್ರಭಾಗ ಬರ್ವತಕ್ಕೆ ಅಂತೇಳಿ ಗೊತ್ತಾದ ಮೇಲೆ ಈ ರೀತಿ ವಸಿಷ್ಠನನ್ನು ಕುರಿತು ಹೇಳ್ತಾನೆ ಬ್ರಹ್ಮ ವಸಿಷ್ಠಪುತ್ರಗ ತ್ವ ಸಂಧ್ಯಾಂಜಾತ ಮನಸ್ವಿ ತಪಸೇ ಧೃತಕಾಮಂಚ ದೀಕ್ಷಸ್ವೈನಾಂ ಯಥ ವಿಧೀ ಅಪ ವಸಿಷ್ಠ ಮಗನೇ ಸಂಧ್ಯೆಯು ತಪಸ್ಸು ಮಾಡುವುದಕ್ಕಾಗಿ ಚಂದ್ರಭಾಗ ಬರುವುದಕ್ಕೆ ಹೋಗಿದ್ದಾಳೆ ತಪಸ್ಸು ಮಾಡುವ ವಿಧಾನ ಅವಳಿಗೆ ತಿಳಿಯದು ತಪಸೇ ಧೃತಕಾಮಂ ಚ ದೀಕ್ಷಸ್ವ ಎಂ ಯಥಾವಧಿ ವಿಧಿ ಪ್ರಕಾರವಾಗಿ ಅವಳಿಗೆ ದೀಕ್ಷೆಯನ್ನು ಕೊಡು ಮಂದಾಕ್ಷಮೋತ್ತುರಾ ದೃಷ್ಟೈವ ಕಾಮುಕಾನ್ ಯುಷ್ಮಾನ್ಮಂಚ ತಥಾತ್ಮನ ಸಕಾಂ ಮುನಿ ಸತ್ತಮ ಯಾ ಮುನಿಶ್ರೇಷ್ಠನೇ ಹಿಂದೆ ನೀವೆಲ್ಲ ಮಾನಸಪುತ್ರರು ನಾನು ತಾನು ಬ್ರಹ್ಮನು ಸಂಧ್ಯೆಯೂ ಕೂಡ ಕಾಮುಕರಾಗದನ್ನು ನೋಡಿ ಸಂಧಿಗೆ ತುಂಬ ಲಜ್ಜೆ ಉಂಟಾಗಿದೆ ಮಂದಾಕ್ಷಮಬೋತ್ ಮಂಜಾಗಿದೆ ಅವಳು ಕಣ್ಣು ಅಂದರೆ ದುಃಖಿತರಾಗಿದ್ದಾಳೆ ಲಜ್ಜೆ ಉಂಟಾಗಿದೆ ಉಂಾಗಿದೆ ಅನುಮೂರ್ತಂ ತತ್ಕರ್ಮ ಪೂರ್ವ ಮೃತ್ಯು ವಿಮೃಶ್ಯ ಸುಷ್ಮಾಕಾತ್ಮ ಯುಷ್ಮಕಾತ್ಮನಶ್ಚಾಪಿ ಪ್ರಾಣನ್ ಸತ್ಯತಿ ಮುಂದೆ ಆ ಸಂಧಿಯು ತಾನು ಮಾಡಿದ ಮತ್ತು ನಿಮ್ಮ ಆ ಅಕಾರ್ಯಗಳನ್ನೆಲ್ಲ ವಿಮರ್ಶಿಸಿ ತಾನು ಆಚರಿಸಿದ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಪ್ರಾಣಿಗಳನ್ನೇ ಬಿಡಬೇಕೆಂದುಳಿಯಿದ್ದಾಳೆ ತತ್ಕರ್ಮ ಪೂರ್ವ ಮೃ ಮೃತ್ಯು ವಿಮೃಶ್ಯ ಪೂರ್ವ ಮೃತ್ಯು ಯುಷ್ಮಕ ಆತ್ಮನಶ್ಚಾ ಪ್ರಾಣಾನ್ ಸಂತ್ಯಕ್ತು ಇಚ್ಛತಿ ಅಂದರೆ ತಾನು ಈ ಹಿಂದೆ ಕಾರ್ಯವನ್ನ ಕಾರ್ಯವನ್ನು ಹಾಗೂ ಇತರು ತನ್ನ ಮೇಲೆ ಕಂಡಂತಹ ದೃಷ್ಟಿ ಇದನ್ನು ಕಂಡು ಬೇಸರದಿಂದ ಈಗ ಪ್ರಾಣತ್ಯಜಿಸ್ಲಿಕ್ಕಾಗಿ ಅವಳು ತಯಾರಾಗಿದ್ದಾಳೆ ಅಮರ್ಯಾದೇಶು ಮರ್ಯಾದಂತಪಸಾ ಸ್ಥಾಪಯ್ಯತಿ ತಪಕರ್ತು ಗತಃ ಸಾಧ್ವೀ ಚಂದ್ರಭಾಗಖ್ಯ ಭೂಧರೇ ಅಲ್ಲದೆ ಆ ಸಂಧ್ಯೆಯು ತಪಸ್ಸು ಮಾಡಿ ಜನಗಳು ಹುಟ್ಟಿರುಣನೇ ಕಾಮೇಚ್ಛ ಉಳ್ಳವರಾಗಬಾರದು ಎನ್ನತಕ್ಕಂತಹ ಮರ್ಯಾದೆಯನ್ನು ಸ್ಥಾಪಿಸುತ್ತಾಳೆ ಅದಕ್ಕಾಗಿ ಆ ಸಾಧ್ವಿ ತಪಸ್ಸನ್ನು ಆಚರಿಸಲು ಚಂದ್ರಭಾಗ ತೆರಳಿದ್ದಾಳೆ ಅಮರ್ಯಾದೇಶು ಮರ್ಯಾದ ತಪಸಾ ಸ್ಥಾಪಿಯತಿ ನ ಭಂ ತಪಸಸ್ತ ಸಾಥೋಪದೇಶ ಸಾ ಪ್ರಾಪ್ನೋತು ಇಷ್ಟಂ ತಥಾ ಕುರು ಆದರೆ ಆ ಸಂಧಿಗೆ ತಪಸ್ಸನ್ನು ಆಚರಿಸುವ ಯಾವ ಕ್ರಮವೂ ಗೊತ್ತಿಲ್ಲ ಆದ ಕಾರಣ ಎಲ್ಲಿ ವಸಿಷ್ಠನೇ ಆ ಸಂಧಿಯು ವಿಧಿವತ್ತಾಗಿ ತಪಸ್ಸನ್ನು ಆಚರಿಸಿ ತನ್ನ ಇಷ್ಟಾತನ ಪಡೆಯುವಂತೆ ಉಪದೇಶ ಮಾಡು ದೀಕ್ಷೆ ಕೊಡು ಇದಂ ರೂಪಂ ಪರಿತ್ಯಜ್ಯ ನಿಜಂ ರೂಪಾಂತರಂ ಮುನೇ ಪರಿಗೃಹ್ಯಾಂತಿಕೇ ತಹ್ಯ ತಪಶ್ಚರ್ಯಾಂ ನಿದರ್ಶಯನ್ ನಿನ್ನ ಈ ನಿಜ ರೂಪವನ್ನು ಬಿಟ್ಟು ಬೇರೆ ರೂಪವನ್ನು ಆ ಸಂಧಿಯ ಬಳಿಗೆ ಹೋಗಿ ಅವಳಿಗೆ ತಪಸ್ಸಿನ ವಿಧಾನವನ್ನು ಉಪದೇಶಿಸು ಯಾಕಂದರೆ ಹಿಂದಿನ ರೂಪವನ್ನು ನೋಡಿದರೆ ಇದು ಸ್ವರೂಪಂಭತೋ ದೃಷ್ಟ್ವಾ ಪೂರ್ವ ಯಥಾತ್ರ ಆಮ್ ಆಪ್ನ ಯಾತ್ ಸಾಧಕಿಂಚಿದ್ವೈ ತಥೋ ಈ ರೂಪವನ್ನು ಹಿಂದೆ ಕಾಮಹಿಕಾರ ಹೊಂದಿದಾಗ ನೋಡಿದ್ದಾಳೆ ಅವಳು ಈ ರೂಪದಿಂದಲೇ ಅವಳಿಗೆ ನೀನು ಹೋದರೆ ಆ ಸಂಧಿಯು ಲಜ್ಜೆಗೊಂಡು ನಿನ್ನ ಬಳಿಗೆ ಬರಲಾರಳು ಮಾತಾಡಲಾರಳು ಆದ ಕಾರಣ ಬೇರೆ ರೂಪವನ್ನು ಧರಿಸು ಬ್ರಹ್ಮೋವಾಚ ನಾರದೈತ್ಥ ಸಮಾಜ್ಞಪ್ತೋ ವಸಿಷ್ಠೋ ಮೇ ದಯಾವತ ತುತಿ ಚಂ ಪ್ರೋಚ್ಚಯ ಯು ಸಂಧ್ಯಾತಿಕ ಮುನಿ ನಾರದನೆ ಬ್ರಹ್ಮ ಹೇಳ್ತಾನೆ ಈ ರೀತಿಯಾಗಿ ನನ್ನಿಂದ ಆಜ್ಞಪ್ತನಂತಹ ಆಜ್ಞಾಪಿಸಲ್ಪಟ್ಟಂತಹ ವಸಿಷ್ಠ ಮುನಿಯು ಇತ್ತ ಸಾಮಜ್ಞಪ್ತ ವಸಿಷ್ಠ ಮೇ ದಯಾವತ ದಯಾವಂತನ ಅನುಗ್ರಹಬುಧಿಯಿಂದ ವಸಿಷ್ಠ ಬ್ರಹ್ಮನಿಂದ ಆಜ್ಞಾಪಿಸಲ್ಪಟ್ಟಂತಹ ವಸಿಷ್ಠನು ತಥ ಅಸ್ತು ಕ್ಷಮ ಪ್ರೋಚ್ಯ ನನಗೆ ಬ್ರಹ್ಮನಿಗೆ ಹಾಗೆ ಆಗ್ಲಿ ಅಂತೇಳಿ ಹೇಳಿ ಯಯೌ ಸಂಧ್ಯಾಕ ಮುನಿ ಆ ವಸಿಷ್ಠ ಮುನಿಯು ಸಂಧ್ಯಾದೇವಸಮೀಪಕ್ಕೆ ಹೋಗ್ತಾಳೆ ತತ್ರ ದೇವಸರ ಪೂರ್ಣ ಗುಣೈರ್ಮನಸಿ ದದರ್ಶಸ ವಸಿಷ್ಠ ಸಂಧ್ಯಾಂ ತೀರಗಾಮೀ ಅವನು ಬ್ರಹ್ಮಚಾರಿ ರೂಪವನ್ನು ಧರಿಸಿ ಹೋಗ್ತಾನೆ ಅಲ್ಲಿ ಸಂಧಿಯ ಇರುವಂತಹ ಚಂದ್ರಭಾಗಗಿರಿಯಲ್ಲಿ ಮಾನಸ ಸರೋವರದಂತೆ ಸಕಲ ಗುಣಪರಿಪೂರ್ಣವಾದಂಥ ಒಂದು ಸರೋವರವನ್ನು ವಸಿಷ್ಠ ನೋಡಿದೆ ತತ್ರ ದೇವಸರ ದೇವಸರೋವರ ಪೂರ್ಣ ಗುಣೈಹಿ ಮಾನಸ ಸಂಹಿತ ಮಾನಸ ಸರೋವರದಂತೆ ಪು ಗೂರ್ಣ ಸಕಲ ಗುಣ ಪರಿಪೂರ್ಣವಾದ ಒಂದು ಸರೋವರವನ್ನು ದೇವಸರೋವರವನ್ನು ನೋಡಿದೆ ದೇವ ಅಂದರೆ ಬೆಳಗುತ್ತಾ ಇರತಕ್ಕಂಥ ಸರೋವರ ಅತ್ಯಂತ ಪರಿಶುದ್ಧವಾದ ಹಾಗೂ ಸಕಲ ಗುಣ ಪರಿಪೂರ್ಣವಾದ ಒಂದು ಸರೋವರವನ್ನು ನೋಡಿದ ದರ್ಶ ನೋಡಿದನು ದರ್ಶಿಸಿದನು ಸಂದರ್ಶಿಸಿದನು ಸಹ ವಸಿಷ್ಠ ಅಥ ಸಂಧ್ಯಾಂ ತತ್ ತೀರಗಾಂ ಅಪಿ ಹಾಗೆ ಅದರ ತೀರದಲ್ಲಿ ಸಂಧ್ಯಾ ಕೂಡ ನೋಡಿದ ತೀರಸ್ಥೆಯ ತಯಾರೇ ಜೇ ತತ್ಸರ ಕಮಲೋಜ್ಜಲಂ ಉದ್ಯಂದುಸನಕ್ಷತ್ರ ಪ್ರದೋಷೆ ಗಗನ ಯಥ ತೀರದಲ್ಲಿರುವ ಆ ಸಂಧ್ಯೆಯಿಂದ ಆ ಬೃಹಲ್ಲೋಹಿತವೆಂಬ ಕಮಲ ಪರಿಪೂರ್ಣವಾದ ಸರಸ್ಸು ಉದಯಿಸುತ್ತಿರುವ ಚಂದ್ರ ಮತ್ತು ನಕ್ಷತ್ರಗಳುಳ್ಳ ಪ್ರದೋಷ ಕಾಲದ ಆಕಾಶದಂತೆ ಕಾಣಿಸಿದಂತೆ ಮುನಿರ್ದೃಷ್ಟ್ ತು ತಾಂತ ಸುಸಂಭಾವಂತ ಕೌತುಕಿ ವೀಕ್ಷಾಂಚಕ್ರೆ ಸರಸ್ತತ್ರ ಬೃಹಲ್ಲೋಹಿತ ವಸಿಷ್ಠ ಮುನಿಯು ಸರೋವರ ತೀರದಲ್ಲಿ ಆ ಸಂಧಿಯನ್ನು ಬೃಹಲ್ಲೋಹಿತವೆಂಬ ಆ ಸರಸ್ಸನ್ನು ಕುತೂಹಲದಿಂದ ನೋಡಿದೆ ಆ ಸರೋವರಕ್ಕೆ ಬೃಹಲ್ಲೋಹಿತ ಅಂತೇಳಿ ಹೆಸರು ಮಾನಸ ಸರೋವರದ ಹಾಗೆ ಇತ್ತದು ಸರೋವರವನ್ನು ಮತ್ತು ಸರೋವರದ್ದು ಆ ಸಂಧಿಯನ್ನು ಕೂಡ ಅತ್ಯಂತ ಕುತೂಹಲದಿಂದ ನೋಡತಾನೆ ವಶಿಷ್ಠಮುನಿ ಚಂದ್ರಭಾಗ ನದಿ ತಸ್ಮಾತ್ ಪ್ರಾಕಾರಾತ್ ದಕ್ಷಿಣಾಂಬುದಿಂ ಯಾಂತಿ ಸಾ ದೃಶೇ ತೇನ ಸಾನು ಮಹತ್ ಆ ಸರಸಿನಿಂದ ಚಂದ್ರಭಾಗವೂಮಿ ನದಿ ಹೊರಟು ಆ ದೊಡ್ಡ ತಪ್ಪಲಿನ ಮಾರ್ಗವಾಗಿ ದಕ್ಷಿಣ ಸಮುದ್ರದೊಳಗೆ ಹರಿಯುತ್ತಾ ಇರತಕ್ಕಂಥದ್ದನ್ನು ಚಂದ್ರಭಾಗಾನದಿ ತಸ್ಮತ್ ಪ್ರಾಕಾರಾತ್ ದಕ್ಷಿಣಾಂಬುಧಿಂ ಯಾಂತೀ ಸಾ ಚೈವ ದದೃಶೇ ಸಾನುಗಿರೇ ಮಹತ್ ಅದನ್ನು ನೋಡಿದ ವಸಿಷ್ಠನು ಆ ನದಿಯನ್ನು ನೋಡಿದ ನಿರ್ಭಿದ್ಯ ಪಶ್ಚಿಮಂಸಾಂ ಚಂದ್ರಭಾಗ ಸಾ ನದಿ ಯಥಾ ಹಿಮವತೋ ಗಂಗಾ ತಥಾ ಗಾಗರಂ ಆ ಚಂದ್ರಭಾಗಾ ನದಿಯು ಚಂದ್ರಭಾಗ ಪರ್ವತ ಪಶ್ಚಿಮ ಒಡೆದು ಗಂಗೆಯಂತೆ ಸಮುದ್ರದಡಿಗೆ ಹರಿಯುತ್ತಾ ಇದೆ ದಕ್ಷಿಣ ಸಮುದ್ರದಡಿಗೆ ತಸ್ನ್ ಗಿರೌ ಚಂದ್ರಭೇ ಬೃಹಲ್ಲೋಹಿತರ ದೃಷ್ಟ್ ಅಥಪ ಪ್ರಸಿಷ್ಠಾಂ ತರ್ಭಾಗಿರಿಯಲ್ಲಿ ಬೃಹಲ್ಲೋಹಿತ ಸದಸ್ಯನ ದಡದಲ್ಲಿ ಇರತಕ್ಕಂಥ ಸಂದೆಯನ್ನು ನೋಡಿ ವಸಿಷ್ಠಮುನಿಯ ಆಧರದಿಂದ ಹೀಗೆ ಪ್ರಶ್ನಿಸ್ತಾನೆ ವಸಿಷ್ಠವಾಚ ಕಮರ್ಥತ ಭದ್ರೇ ನಿರ್ಜನಂ ತ್ಮೀಧರ ಕ್ಯವಾಂವಾ ಚಿಕೀರ್ಷಿತ ಎಚ್ಛಾಮ್ಯಹಂ ಶ್ರೋತು ವದ ಗುಹ್ಯ ನ ಚೇದ್ ಭವೆತ್ ವದ ಪೂರ್ಣಚಂದ್ರಾಭಂ ನಿಶ್ಚೇಷ್ಟ ಕಥಂ ತವಾ ವಸಿಷ್ಠಮುನಿ ಕೇಳ್ತಾನೆ ಲೈ ಮಂಗಳ ಮಂಗಳಸ್ವರುಪಳೇ ಜನಸುಳಿವೇ ಇಲ್ಲದಿರ್ತಕ್ಕಂಥ ನಿರ್ಜನವಾದಂಥ ಈ ಪರ್ವತಕ್ಕೆ ಯಾವ ಕಾರ್ಯಕ್ಕಾಗಿ ಬಂದೆ ನೀನ್ ಯಾರ ಮಗಳು ಇಲ್ಲಿ ನೀನು ಏನು ಮಾಡಬೇಕೆಂದಿರುವೆ ಕಮರ್ಥಮ ಆಗತ ಭದ್ರೆ ನಿರ್ಜನ ತ್ವ ಮಹೀಧರಂ ಕಸವಾತನ ಯಂವಾ ಚಿಕೀರ್ಷಿತ ನೀನು ಏನು ಮಾಡಲಿಕ್ಕೆ ಇಚ್ಛಿಸಿದೀಯಾ ನಿನ್ನಿಂದ ಏನು ಮಾಡಲಿಕ್ಕೆ ಇಚ್ಛೆ ನಿನಗೆ ಭವತ್ಯಾಚ ಆಚ ಚಿಕೀರ್ಷಿತ ಚಿಕಿರ್ಷ ನಿನ್ನ ಇಚ್ಛೆ ಏನಿದೆ ಏನು ಮಾಡಲಿಕ್ಕೆ ಇಚ್ಛೆ ನಿನಗಿದೆ ಅಂಥೇಳಿ ಚಿಕೀರ್ಷ ಅಂದರೆ ಕರ್ತು ಇಚ್ಛಾ ಏತದಿಚ್ಛಾಮಿಹಂ ಶ್ರೋತು ವದಗುಹ್ಯಂ ನ ಚೇದ್ ಭವೇತ್ ಅಂದರೆ ರಹಸ್ಯವಲ್ಲ ಅಂಥೇಳಿ ಆದರೆ ಇದನ್ನು ಹೇಳು ಇದನ್ನ ನಾನು ತಿಳಿದು ಕೇಳಬೇಕು ಅಂತೇಳಿ ಇದ್ದೇನೆ ಕೇಳಿ ವದನ ಪೂರ್ಣಚಂದ್ರಾಭಂ ನಿಶ್ಚೇಷ್ಟ ಕಥಂತವ ಪೂರ್ಣಚಂದ್ರನಂತಿರತಕ್ಕಂಥ ಈ ನಿನ್ನ ಮುಖವು ನಿಸ್ತೆಜವಾಗಿದೆಯಲ್ಲ ಬಾಡಿದೆಯಲ್ಲ ಕಾಂತಿ ಇಲ್ಲದೆ ಯಾಕೆ ಬ್ರಹ್ಮೋವಾ ವಚಲಂತಸ ವಶಿಷ್ಠ ಮಹಾತ್ಮನಃ ದೃಷ್ಟು ಚತಂ ಮಹಾತ್ಮನ ಜ್ವರಂತವ ಪಾವಕ ಬ್ರಹ್ಮ ಹೇಳ್ತಾನೆ ಆಗ ಮಹಾತ್ಮ ವಸಿಷ್ಠನ ಈ ರೀತಿಯಾದ ಮಾತನ್ನು ಕೇಳಿ ಆಸಿಯು ಮಹಾತ್ಮನು ಜ್ವಲಿಸುತ್ತಿರುವ ಅಗ್ನಿಯಂತೆ ತೇಜಸ್ಸುಳ್ಳುವನು ಆದಂತಹ ಶರೀರದೃಗ್ಬ್ರಹ್ಮಚರ್ಯ ವಿಲಸನ್ ವಿಲ ವಿಲಸಾಧರ ಸಾ ಪ್ರಣಿಪತ್ಯ ಸಂಧ್ಯ ಶರೀರವನ್ನು ಧರಿಸಿ ಬಂತ ಬ್ರಹ್ಮಚರ್ಯದಂತೆ ಶರೀರದೃಗ್ಬ್ರಹ್ಮಚರ್ಯ ಬ್ರಹ್ಮಚಾರ್ಯ ಶರೀರವನ್ನು ಧರಿಸಿ ಬಂದಿರತಕ್ಕಂತಹ ಜಟೆಯನ್ನು ಧರಿಸಿ ಮಹಾತಪಸ್ವಿಯಾದಂತಹ ವಿಲಸಂತಂ ಜಟಾಧರ ಆ ವಸಿಷ್ಠ ಮುನಿಯನ್ನು ಸಾದರಂ ಪ್ರಣಿಪತ್ಯ ಪ್ರೀತಿಯಿಂದ ಭಕ್ತಿಯಿಂದ ನಮಸ್ಕರಿಸಿ ಅವನನ್ನು ಕುರಿತು ಹೀಗೆ ಹೇಳ್ತಾಳೆ ಸಂಧ್ಯೋವಾಚ ತಪೋಧನ ಆ ತಪಸ್ವಿಯನ್ನು ನೋಡಿ ಸಂಧ್ಯಾ ಉಚ ಸಂಧ್ಯ ಆಗತ ಶೈಲ ಸಿದ್ಧ ತನ್ಮೇ ನಿಬೋಧ ಮೇ ತವರ್ಶನ ಮಾತ್ರೇಣ ಯನ್ಮೆ ಸೇತ್ಸತಿ ವಾತಿ ಭೋ ತಪಶ್ಚರ್ತು ಬ್ರಹಣೋ ಅಹಂ ಸುತ ಜಾತೇತಿ ವಿಶ್ತ ಯುಜ್ಯ ಸಹ್ಯ ಮಾನ್ ತ್ವ ಸುಪದೇಶಿ ಕೀರ್ಷಿ ಗುಹ್ಯ ನಾನತ್ಕಿಂಚನ ವಿಜ್ಞಾ ತಪಸೋ ಭಾವ ತಪೋವನ ಉಪಾಶ್ರಿತ್ತ ಚಿಂತೆಯ ಪರಿಶುಷ್ಯೇಹಂ ದ್ವೇಪತೆ ಮನೋಮಮ ಓ ಬ್ರಾಹ್ಮಣೋತ್ತಮನೇ ನಿನ್ನನ್ನು ನೋಡಿದ ಮಾತ್ರದಿಂದಲೇ ನಾನು ಈ ಪರ್ವತಕ್ಕೆ ಬಂದ ಕಾರ್ಯವು ನೆರವೇರಿದಂತಾಯಿತು ತಪಸ್ಸನ್ನು ಮಾಡಲೋಸುಗ ಸುಹ ಜನಸಂಚಾರವಿರದ ಈ ಪರ್ವತಕ್ಕೆ ಬಂದಿದ್ದೇನೆ ಯಥಾರ್ಥಮ ಶೈಲಂ ಸಿದ್ಧಂ ತನ್ಮೇ ನಿಬೋಧ ಮೇ ದರ್ಶನ ಮಾತ್ರೇನೋ ಸಿದ್ಧಂ ನಾನೇನಕ್ಕೆ ಬಂದಿದ್ದೇನೋ ಯಾವುದಕ್ಕೆ ಅದು ಸಿದ್ಧಿಯಾದಾಗ ನನಗೆ ಕಾಣಿಸ್ತದೆ ತಮ್ಮ ದರ್ಶನ ಮಾತ್ರದಿಂದ ಅಂತೇಳಿ ಹ್ಞೂ ಅಂದರೆ ತಪಸ್ಸನ್ನು ಮಾಡಲು ಸುಖ ಜನಸಂಚಾರದಲ್ಲಿ ಪರತಕ್ಕ ಬಂದಿದ್ದೇನೆ ಅದರ ಸಿದ್ಧಿ ನಿನ್ನಿಂದಲೇ ಆಗ್ತದೆ ನನಗೆ ಅಂತೇಳಿ ನನಗೆ ಕಾಣಿಸ್ತದೆ ನೋಡುವಾಗ ನಿನ್ನ ತಪೋ ಒಂದು ತೇಜಸ್ಸನ್ನು ನೋಡುವಾಗ ನಾನು ಬ್ರಹ್ಮನ ಮನಸ್ಸಿನಿಂದ ಜನಿಸಿದವಳು ತಪಶ್ಚರ್ತು ಅಹಂ ನಿರ್ಜನಂ ಶೈಲಮಾಗದ ಬ್ರಹ್ಮಣ ಅಹಂ ಸುತಾ ಜಾತ ಸಂಧೇತಿ ವಿಶ್ರುತ ಸಂಧಿ ನನ್ನ ಹೆಸರು ಓ ಮನುಷ್ಯಷ್ಟನೇ ತಪಸ್ಸನ್ನು ಮಾಡುವ ಕ್ರಮ ನನಗೆ ತಿಳಿಯದು ಅಜ್ಞಾತ್ವ ತಪಸೋ ಭಾವಂ, ತಪೋವನ ಉಪಾಷಿತ ಆ ತಪಸ್ಸನ್ನು ಮಾಡುವ ರಹಸ್ಯವನ್ನು ನನಗೆ ಉಪದೇಶ ಮಾಡು ಯದಿ ತೇ ಯುಜ್ಯತೆ ಸಖ್ಯಂ ಮಾಂ ತ್ವ ಸಮಯ ಅದು ನಿನಗೆ ಸರಿ ಅಂತಲೇ ಕಂಡು ಯೋಗ್ಯವಾದದ್ದು ಅಂತೇಳಿ ಕಂಡು ನನಗೆ ಉಪದೇಶ ಮಾಡು ಇದೇ ನಾನು ಮಾಡಬೇಕೆಂದು ಇಡುವಂಥ ರಹಸ್ಯ ಕಾರ್ಯ ಇನ್ನೇನಿಲ್ಲ ತಪಸ್ಸನ್ನು ಮಾಡುವಂತಹ ಕ್ರಮವನ್ನು ತಿಳಿಯದೇ ತಪೋವನಕ್ಕೆ ಹೊರಟು ಬಂದಿದ್ದೇನೆ ಎತ್ತ ಚಿಕೀರ್ಷಿತ ಗುಹ್ಯಂ ನ ಅನ್ಯತ್ಕಿಂಚನ ವಿಧ್ಯತೆ ಅಜ್ಞಾತ್ ತಪಸ್ಸಭಾವಂ ತಪೋವನ ಉಪಾಷಿತ ಚಿಂತೆಯ ಪರಿಶಿಷ್ಯೆ ಅಹಂ ವೇಪತೆ ಹಿ ಮನೋಮಮ ಅದೇ ಚಿಂತೆಯಿಂದ ನಾನು ಪರಿತಪಿಸ್ತಾ ಇದ್ದೇನೆ ಹೇಗೆ ಮಾಡಲಿ ತಪಸ್ಸು ಅಂತೇಳಿ ಅಂತೇಳಿ ಹೇಳ್ತಾಳೆ ಅವಳು ಆ ಮೊದಲಿನ ಆಗತೆಯನ್ನು ಹೇಳುವುದಿಲ್ಲ ಇಷ್ಟನ್ನು ಆಕರ್ಣ್ಯ ತನ ವಸಿಷ್ಠ ಬ್ರಹ್ಮವಿತ್ತಮಃ ಸ್ವಯಂ ಚರ್ವರ್ವರ್ವರ್ವರ್ವಕೃತ್ಯೋ ನಾನುಕಿಂಚಿತ್ ನಾನಿಂಚನ ಪೃಷ್ಟವಾನ್ ಬ್ರಹ್ಮ ಹೇಳ್ತಾನೆ ಸಂಧ್ಯೆಯ ಮಾತನ್ನು ಕೇಳಿ ಬ್ರಹ್ಮವಾದಿಯಾದ ವಸಿಷ್ಠ ಬ್ರಹ್ಮವಿತ್ತಮ ಮಿಕ್ಕ ವಿಚಾರ ಸಮಾಚಾರವನ್ನೆಲ್ಲ ತಾನು ತಿಳಿದವನೇ ಆದ ಕಾರಣ ಇನ್ನು ಹೆಚ್ಚೇನನ್ನು ಕೇಳದೆ ಸಂಧ್ಯೆಯನ್ನು ಕುರಿತು ಇನ್ನೇನು ಕೇಳಲಿಲ್ಲ ಅವನು ಅಥ ತಾಂ ತಪಸೇತಿ ಧೃತೋದ್ಯಮಂ ಪ್ರೋವಾಚಮನಸಃ ಸ್ಮೃತ್ವಾ ಶಂಕರಂ ಭಕ್ತವತ್ಸಲಂ ಆಮೇಲೆ ಆ ಮುನಿಯು ಜಿತೇಂದ್ರಳಾಗಿದ್ದು ತಪಸ್ಸಿಗೆ ಉದ್ಯುಕ್ತಳಾಗಿರುವ ಆ ಸಂಧಿಯನ್ನು ಕುರಿತು ಅಥ ತಂ ನಿಯತಾತ್ಮನ ತಪಸ ಇತಿ ಧೃತೋದ್ಯಮ್ ಅಂತೇಳಿ ತಿಳಿದು ಆ ಸಂಧಿಯನ್ನು ಕುರಿತು ಮನಸ್ಸಿನಲ್ಲಿ ಭಕ್ತವತ್ಸಲ ಅಂತ ಸ್ಮರಿಸಿ ಹೀಗೆ ಹೇಳ್ತಾನೆ ಪ್ರೋವಾಚಮನಸ ಸ್ಮೃತ್ವ ಶಂಕರಂ ಭಕ್ತವತ್ಸಲಂ ವಸಿಷ್ಠವಾಚ परमंजयो महत्ज परमयो महत पराध्य शंभुर्मनसी धार्यता वशिष्ठ हेल्तानेलो सन्ध्ये महत् तेजस्वूपनों परमं यो महत्ज परम महत महातस्वूप महातेजस्व तपस्वीन मात्र पड़ेलपड़नु अंथव परम परम आराध्य शंभु मनसी धार्यता ಆರಾಧಿಸಲು ಯೋಗ್ಯರಾದ ದೇವತೆಗಳಲ್ಲಿ ಉತ್ತಮನು ಪರಮ ಪೂಜ್ಯನೂರಾದ ಶಂಕರನ ಮನಸ್ಸಿನಲ್ಲಿ ಭಕ್ತಿಯಿಂದ ಧ್ಯಾನ ಮಾಡು ಚಂಬು ಮನಸ್ಸಿನಲ್ಲಿ ಧರಿಸಲ್ಪಡಲಿ ಧರ್ಮಾರ್ಥ ಕಾಮಮೋಕ್ಷಾಣಂ ಯಕಸ್ತ್ವಾ ಆಧಿ ಕಾರಣಂ ತಮೇಕಂ ಜಗದಾಮಾದ್ಯಂ ಭಜಸ್ವುರುಷೋತ್ತಮ್ ಆ ಶಿವನೇ ಧರ್ಮಾರ್ಥ ಕಾಮಮೋಕ್ಷಗಳಿಗೆ ಆದಿ ಕಾರಣ ಅವನೋರ್ವನೇ ಜಗತ್ತಿಗೆ ಆದಿ ಕಾರಣ ಅಂತಹ ಆ ಶಿವನನ್ನು ಭಜಿಸು ಮಂತ್ರೆನ ದೇವೇಶ ಭಯ ಶುಭಾನೆ ದೇ ಸಕಲಾಪ್ತಿರ್ಭವಿಷ್ಯವರುಣೇ ನಮಃ ಸಂತತಂ ಓಮತ ತಪಸ್ಸ ಪ್ರಾರಂಭಂ ತನ್ಮೇ ನಿಗದ ಶೃಣು ಓಂ ನಮ ಶಿವಾಯ ಓಂ ಎಂಬ ಈ ಮಂತ್ರದಿಂದ ಆ ಶಿವನನ್ನು ಭಜನೆ ಮಾಡು ಧ್ಯಾನಿಸು ತಪಸ್ ಮಾಡು ಶಿವನನ್ನು ಓಂ ನಮ ಶಂಕರಾಯೇತಿ ಓಂ ಇತ್ಯೇನ ಸಂತತ ಪುನಃ ಓಂ ಇದಕ್ಕೆ ಸಂಪುಟೀಕರಣ ಅಂತ ಹೇಳ್ತಾರೆ ಯಾವುದೇ ಮಂತ್ರ ಜಪದಲ್ಲಿ ಆದಿಯಲ್ಲಿ ಮತ್ತು ಅಂತ್ಯದಲ್ಲಿ ಆ ಮಂತ್ರ ಯಾವುದಿರ್ತದೆ ಪಂಚಾಕ್ಷರಿ ಅಂದರೆ ನಮಃ ಶಿವಾಯ ಅದು ಪಂಚಾಕ್ಷರಿ ಆದಿ ಮತ್ತು ಅಂತ್ಯದಲ್ಲಿ ಸಂಪುಟೀಕರಣ ಓಂಕಾರದಿಂದ ಆವಾಗ ಅದರ ಫ ಬಲ ಜಾಸ್ತಿ ಆ ರೀತಿ ಜಪಿಸಿದರೆ ಅದರ ಫಲ ಮತ್ತು ಬಲ ಇವೆರಡೂ ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ಓಂ ನಮೋ ನಾರಾಯಣ ಅಲ್ಲಿ ಓಂ ನ ಮೂ ಎಂಟು ಅಕ್ಷರ ಇದೆ ಹಾಗಾಗಿ ಅದು ಸರಿಯಾಗಿ ಸಿದ್ಧಿಸಬೇಕಿದ್ರೆ ಇನ್ನೊಂದು ಓಂ ಆರಂಭದಲ್ಲಿ ಸೇರಿಸಬೇಕು ಕೊನೆಯಲ್ಲಿ ಒಂದು ಓಂ ಸೇರಿಸಬೇಕು ಹಾಗಾಗಿ ಓಂ ಓಂ ನಮೋ ನಾರಾಯಣಯ ಓಂ ಇಷ್ಟು ಹೇಳಿದರೆ ಅದು ಸಂಪುಟೀಕರಣ ಅಂತ ಅಷ್ಟಾಕ್ಷರಿ ಮಂತ್ರ ಆಗ್ತದೆ ಅಂದರೆ ಅಷ್ಟಾಕ್ಷರಿ ಒಳಗಡೆ ಇದೆ ಓಂ ಸೇರಿದರೆ ಅಷ್ಟಾಕ್ಷರ ಆಗೋದು ಇಲ್ಲದೇ ಸಪ್ತಾಕ್ಷರ ಆಗ್ತದೆ ನಮೋ ನಾರಾಯಣ ಅಂದರೆ ಏಳೇ ಆಗೋದು ಅಕ್ಷರ ಓಂ ನಮೋ ನಾರಾಯಣ ಅಂದರೆ ಎಂಟಾಕ್ಷರ ಅಷ್ಟಾಕ್ಷರಿ ಮಂತ್ರ ಅದರ ಮೊದಲೊಂದು ಓಂ ಕೊನೆಗೊಂದು ಓಂ ಹೆಚ್ಚುವರಿಯಾಗಿ ಸೇರಿಸಬೇಕು ಆವಾಗ ಯಾವುದೇ ಮಂತ್ರಗಳು ಕೂಡ ಹಾಗೆ ಮೊದಲಿಗೆ ಮತ್ತು ಕೊನೆಗೆ ಸಂಪುಟೀಕರಣ ಅಂತ ಹೇಳ್ತಾರೆ ಪ್ರಣವಾದದಿಂದ ಸಂಪುಟೀಕರಣ ಮಾಡ್ತಕ್ಕಂಥದ್ದು ಆವಾಗ ಅದರ ಫಲ ಪೂರ್ಣ ಫಲ ಲಭಿಸ್ತದೆ ಹಾಗೆ ಇಲ್ಲಿ ಓಂ ನಮ ಶಿವಾಯ ಓಂ ನಮಃಶಿವಾಯ ಅಂದರೆ ಪಂಚಾಕ್ಷರಿ ಆಯಿತು ಅಕ್ಷರ ಮೊದಲಿಗೆ ಮತ್ತು ಕೊನೆಗೆ ಓಂಕಾರದಿಂದ ಸಂಪುಟೀಕರಣ ಮಾಡಿ ಅದನ್ನು ಶಿವನನ್ನು ಧ್ಯಾನಿಸು ಅಂಥೇಳಿ ವಸಿಷ್ಠ ಉಪದೇಶ ಮಾಡ್ತಾನೆ ಮೌನವಾದ ತಪಸ್ಸನ್ನು ಹೇಳ್ತೇನೆ ಕೇಳು ನೋಡಿ ಮೌನ ತಪಸ್ಸ ಪ್ರಾರಂಭಮ್ ತನ್ಮೇ ನಿಗದತಃ ಶೃಣು ಸ್ನಾನ ಮೌನೆಯ ಕರ್ತವ್ಯ ಮೌನನ ಹರಪೂಜನ ಓೋ ಪರ್ಣಜಲಾಹಾರಂ ಪ್ರಥಮ ಷಷ್ಠಕಾಲ ಒಂದು ದಿನವನ್ನು ಅಂದರೆ ಹಗಲ್ನ ಪ್ರಮಾಣವನ್ನು ಆರು ಭಾಗವಾಗಿ ವಿಭಾಗಿಸಿದರೆ ಆಗುವಂಥ ಒಂದು ಭಾಗಕ್ಕೆ ಷಷ್ಠಕಾಲ ಅಂದರೆ ಹೆಸರು ತೃತೀಯ ಷಷ್ಠಕಾಲೇತು ಶುಭವಾಸಪರ ಭೇತ್ ದಿನದ ಅಂದರೆ ಹಗಲಿನ ಇಡೀ ಈಗ ಎಷ್ಟು ಹೊತ್ತಿದೆ ಹಗಲು ಸೂರ್ಯೋದಯದಿಂದ ಸೂರ್ಯಾಸ್ತವರಿಗೆ ಅದನ್ನು ಒಟ್ಟು ಆರು ಭಾಗ ಮಾಡಿ ಅದರಲ್ಲಿ ಒಂದು ಭಾಗ ಆರನೇ ಒಂದು ಭಾಗ ಹಗಲಿನ ಅದಕ್ಕೆ ಷಷ್ಠ ಕಾಲ ಷ್ಠ ಅಂದರೆ ಆರನೇ ಒಂದು ಅಂತೇಳಿ ಅರ್ಥ ಮೊದಲನೇ ಎರಡು ಷಷ್ಠ ಕಾಲಗಳಲ್ಲಿ ಕ್ರಮವಾಗಿ ಎಲೆಗಳನ್ನು ಜಲವನ್ನು ಆಹಾರವನ್ನಾಗಿ ತೆಗೆದುಕೊಡಬೇಕು ಮೊದಲನೇ ಒಂದನೇ ಷಷ್ಠ ಕಾಲದಲ್ಲಿ ಎಲೆಗಳನ್ನು ಎರಡನೇ ಷಷ್ಠ ಕಾಲದಲ್ಲಿ ಜಲವನ್ನು ಆಹಾರವಾಗಿ ತಗೊಳ್ಬೇಕು ಮೂರನೇ ಷಷ್ಠ ಕಾಲದಲ್ಲಿ ತೃತೀಯ ಷಷ್ಠ ಕಾಲೇತು ಕ್ಷಿ ಉಪವಾಸ ಪರ ಭವೇತು ತೆಗೆದುಕೊಳ್ಳದೆ ಉಪವಾಸವನ್ನೇ ಮಾಡಬೇಕು ಈ ರೀತಿ ದಿನವನ್ನು ತಪಸ್ಸಿನಿಂದ ಆಚರಣೆಯಿಂದ ಕಳೆದು ಏವಂ ತಪಸ್ಸು ಷಷ್ಠೇ ಕಾಲೇ ಕ್ರಿಯಾಭವೇತ್ ಅಂತ್ಯದಲ್ಲಿ ಬಹಿರ್ವ್ಯಾಪಾರಾದಿಗಳು ತೊಡಗಬಹುದು ಏ ಮೌನ ತಪಸ್ಸಾಖ್ಯಾ ಬ್ರಹ್ಮಚರ್ಯ ಫಲಪ್ರದಾ ಸರ್ವಾಭೀಷ್ಟಪ್ರದಾ ದೇವಿ ಸತ್ಯಂ ಸತ್ಯಂ ಸತ್ಯಂನ ಸಂಶಯ ನೋಡಿ ಷಷ್ಠಕಾಲದಲ್ಲಿ ಮೂರು ಭಾಗವನ್ನು ಇಲ್ಲಿ ತಪಸ್ಸಿಗೆ ಉಪಯೋಗಿಸಲಿಕ್ಕೆ ಹೇಳಿದ್ದಾರೆ ಮೊದಲ ಒಂದು ಭಾಗ ಎಲೆಗಳನ್ನು ಪರ್ಣ ಪರ್ಣ ಎಲೆಗಳನ್ನು ತಿಂದು ತಪಸ್ಸು ಮಾಡತಕ್ಕಂಥದ್ದು ಆಮೇಲೆ ಅದರ ಎರಡನೇ ಷಷ್ಠಕಾಲ ಜಲ ಆಹಾರ ಉಪಯೋಗ ಮಾಡಿ ತಪಸ್ಸು ಮೂರನೇ ಷಷ್ಟ ಕಾಲದಲ್ಲಿ ಆಹಾರವನ್ನೇ ತೆಕ್ಕೊಳ್ಳೋದು ಯಾವುದನ್ನು ಕೂಡ ಉಪವಾಸ ಮಾಡಬೇಕು ತಪಸ್ಸನ್ನು ಆಚರಿಸಬೇಕು ಈ ರೀತಿ ದಿನವನ್ನು ತಪಸ್ಸಿನ ಆಚರಣೆಯಿಂದ ಕಳೆದು ಅಂತ್ಯದಲ್ಲಿ ಬಹಿರ್ವ್ಯಾಪಾರ ಆದಿಗಳಲ್ಲಿ ತೊಡಗಬಹುದು ಈಗ ಮೂರು ಷಷ್ಟ ಈ ರೀತಿ ತಪಸ್ಸನ್ನು ಆಚರಿಸಿ ಅದಾದ ನಂತರ ನಮ್ಮ ದೈನಂದಿನ ಕಾರ್ಯಗಳು ಮಾಡಬೇಕಾಗ್ತದಲ್ಲ ನಮ್ಮ ಶರೀರ ಪೋಷಣೆಗೆ ಅಥವಾ ವ್ಯವಹಾರ ಆದಿಗಳು ಅದನ್ನ ಲೌಕಿಕ ದೈನಂದಿನ ದಿನಚರ್ಯನ ಮಾಡಬಹುದು ಅಂತ ಬಹಿರ್ ವ್ಯಾಪಾರ ಕೆಲವು ಸಂಧ್ಯಾ ದೇವಿ ಹೀಗೆ ಮೌನ ತಪಸ್ಸನ್ನು ಆಚರಿಸಿದರೆ ಬ್ರಹ್ಮಚರ್ಯ ಸಿದ್ಧಿಸುತ್ತದೆ ಏಂ ಮೌನ ತಪಸ್ಸಿ ಆಖ್ಯ ಬ್ರಹ್ಮಚರ್ಯ ಫಲಪ್ರದ ಬ್ರಹ್ಮಚರ್ಯ ಸಿದ್ಧಿ ಈ ರೀತಿ ಮಾಡಬೇಕು ಅಂತಲೂ ಹೇಳ್ತಾರೆ ಅಂದರೆ ಹಗಲನ್ನು ಆರು ಭಾಗ ಮಾಡಿ ಅದರಲ್ಲಿ ಮೊದಲನೇ ಆರು ಭಾಗ ಮೊದಲನೇ ಭಾಗದಲ್ಲಿ ಆ ಆರು ಭಾಗಗಳಲ್ಲಿ ಮೊದಲ ಭಾಗದಲ್ಲಿ ಮೊದಲಿಗೆ ಬೆಳಿಗ್ಗೆ ಎಲೆಯನ್ನು ತಿಂದು ಎಲೆಗಳು ವರ್ಣಾಹಾರ ತಿಂದು ತಪಸನ ಆಚರಿಸುವಂಥದ್ದು ನಂತರದ ಆರನೇ ಒಂದು ಭಾಗದ ಕಾಲದಲ್ಲಿ ಜಲಾಹಾರ ನೀರನ್ನು ಮಾತ್ರ ಕುಡಿದು ತಪಸ್ಸು ಮಾಡುವಂಥದ್ದು ಮೂರನೇ ಆರನೇ ಒಂದು ಭಾಗದಲ್ಲಿ ಆಹಾರವ ಏನನ್ನು ತೆಕ್ಕೊಳ್ಳೋದು ಉಪವಾಸವನ್ನು ಮಾಡುತ್ತಾ ತಪಸ್ಸನ್ನು ಆಚರಿಸುವಂಥದ್ದು ಹೀಗೆ ಮೂರು ಭಾಗ ಅಂದರೆ ಆರನೇ ಮೂರು ಭಾಗ ಆ ರೀತಿ ಕಳೆಯಿತು ಇನ್ನೂ ಆರನೇ ಮೂರು ಭಾಗ ದಿನದ ಅರ್ಧ ಅಲ್ಲಿ ಕಳೆಯಿತು ಒಟ್ಟು ಆರು ಭಾಗದಲ್ಲಿ ಮೂರು ಭಾಗ ಮುಗೀತು ಇನ್ನೂರು ಭಾಗವನ್ನು ದೈನಂದಿನ ವ್ಯವಹಾರದಲ್ಲಿ ತೊಡಗಬಹುದು ಲೌಕಿಕ ವ್ಯವಹಾರಗಳಲ್ಲಿ ಅಂತೇಳಿ ಈ ರೀತಿ ಮಾಡಿದರೆ ಬ್ರಹ್ಮಚರ್ಯ ಸಿದ್ಧಿಸ್ತದೆ ಅಂತ ಹೇಳ್ತಾರೆ ಮೌನವಾಗಿ ಮಾಡಬೇಕು ಇದನ್ನು ತಪಸ್ಸಿನ ಈ ಆರನೇ ಮೂರು ಭಾಗದಷ್ಟನ್ನು ದಿನದ ಅರ್ಧ ಭಾಗವನ್ನು ಹಗಲಿನ ಏಂಚಿತ್ತೇ ಸಮಿಶ್ಯ ಕಾಮಂ ಚಿಂತೆಯೇ ಶಂಕರಂ ಸತೇ ಪ್ರಸನ್ನ ಇಷ್ಟಾರ್ಥಮ ಚಿರಾದೇವ ದಾಸ್ಯತಿ ಈ ರೀತಿಯಾಗಿ ಮನಸ್ಸಿನಲ್ಲಿ ಉದ್ದೇಶಿಸಿ ಶಂಕರನನ್ನು ಚಿಂತಿಸು ಆ ಶಿವನ ಪ್ರಸನ್ನಾಗಿ ನಿನ್ನೆ नेरवेस्ताने हेल्ता उपदेशे वशिष्ठमुनि ब्रह्मोवाच उप विश्य वशिष्ठोथ संध्याय तपस््र तपस क्रियां रामभाष्य था, तपसक, था न्याय तत्रधे मुनि ब्रह्म हेतने आमले वशिष्ठमुनि संधि तपसाना आचर विधान उपदेश योग्यवा बील अल अंतर्धानता है मय आता है ಇ ಶ್ರೀ ಶಿವಮಹಾಪುರಾಣೇ ರುದ್ರಸಂಹಿತಾಂ ಸತೀಖಂಡೇ ಪಂಚಮೋಧ್ಯಾಯ ಇಲ್ಲಿಗೆ ಶಿವಪುರಾಣದ ಶಿವಪುರಾಣದಲ್ಲಿನ ರುದ್ರಸಮಿತಿಯಲ್ಲಿ ಸತೀಖಂಡದಲ್ಲಿ ಐದನೇ ಅಧ್ಯಾಯ ಮುಗಿಯಿತು ಸಂಧ್ಯಾಾದೇವಿಗೆ ತಪೋಪದೇಶ ಎನ್ನುತ್ತಕ್ಕಂತಹ ಐದನೇ ಅಧ್ಯಾಯ ಇನ್ನು ಆರನೇ ಅಧ್ಯಾಯನ ಮುಂದಿನ ದಿವಸಗಳು ನೋಡೋಣ ಹರೇ ಓಂ ತತ್ಸತ್ ಶಿವಾರ್ಪಣಮಸ್ತ